ಹದಿಮೂರನೇ ಸಂಧಿ ನಾಮಸ್ಮರಣಾ ಸಂಧಿ ಹಿಂದಿನ ಸಂಧಿಗಳಲ್ಲಿ ನಾಡಿಗತ ಭಗವದ್ ರೂಪಗಳ ಚಿಂತನೆ ಧ್ಯಾನ ಪ್ರಕ್ರಿಯೆ ಎಲ್ಲವನ್ನು ವಿಸ್ತಾರವಾಗಿ ತಿಳಿಸಿದರು ಆದರೆ ಜನಸಾಮಾನ್ಯರಿಗೆ ಈ ಅನುಸಂಧಾನ ಉಪಾಸನೆಗಳನ್ನು ಮಾಡೋದು ಅಸಾಧ್ಯ ಅದೇನಿದ್ದರೂ ಜ್ಞಾನಿಗಳಿಗೆ ಮಾತ್ರ ಅನ್ನೋ ಚಿಂತನೆ ಬಂದರೆ ದಾಸರು ನಾಮಸ್ಮರಣೆಯನ್ನು ಬಹು ಸುಲಭವಾಗಿರ್ತಕ್ಕಂಥ ಉಪಾಯವನ್ನು ತಿಳಿಸುವುದಕ್ಕೆ ರಚನೆ ಮಾಡಿ ಅನುಗ್ರಹಿಸಿದ್ದೆ ನಾಮಸ್ಮರಣಾ ಸಂಧಿ ಹರಿನಾಮ ಹರಿನಾಮಸ್ಮರಣಿಣೆ ನಾಮ ಅಂದರೆ ಕೀರ್ತನೆ ಗುಣಗಳ ಕ್ರಿಯೆಗಳ ಸ್ಮರಣೆ ಅಥವಾ ಚಿಂತನೆ ಹರಿನಾಮ ಸ್ಮರಣೆ ಮಾಡೋದಕ್ಕೆ ದೇಶ ಕಾಲ ಅವಸ್ಥೆ ಯಾವುದೇ ನಿರ್ಬಂಧಗಳಿಲ್ಲ ವಿಷ್ಣು ಸಹಸ್ರನಾಮ ಫಲಸ್ತುತಿಯಲ್ಲಿ ತಿಳಿಸುವಂತೆ ವೇದಾಂತ ಗೋಬ್ರಾಹ್ಮಣ ಸ್ಯಾತ್ ಕ್ಷತ್ರಿಯೋ ವಿಜಯೀ ಭವೆತ್ ವೈಶ್ಯೋ ಧನ ಸಮೃದ್ಧಿ ಸ್ಯಾತ್ ಶೂದ್ರಂ ಸುಖಂ ಬ್ರಾಹ್ಮಣನಾದವನು ಭಗವಂತನ ನಾಮಸ್ಮರಣೆ ಮಾಡಿದರೆ ವೇದ ವೇದಾಂತದ ಜ್ಞಾನ ಬರ್ತಾ ಇದೆ ಕ್ಷತ್ರಿಯನಾದವನು ನಾಮಸ್ಮರಣೆ ಮಾಡಿದರೆ ಅವನ ಯುದ್ಧಕ್ಕೆ ಅಥವಾ ದೇಶ ರಕ್ಷಣೆ ಕಾರ್ಯದಲ್ಲಿ ವಿಜಯವನ್ನು ಪಡಿತಾನೆ ವೈಶ್ಯನಾದವನು ತನ್ನ ವ್ಯಾಪಾರೀಕರಣದಲ್ಲಿ ಧನ ಸಮೃದ್ಧಿಯನ್ನು ಪಡಿತಾನೆ ಶೂದ್ರ ಸುಖಮ್ಮವಾಪ್ನುಯ ಹೀಗೆ ಯೋಗ್ಯತೆಗೆ ತಕ್ಕಂತೆ ಫಲವನ್ನು ಹೊಂದುತ್ತಾರೆ ಆ ಇಂದಕ್ಷ ತನಕ ಇರುವಂತಹ ವರ್ಣಗಳು ಕೂಡ ಭಗವಂತನನ್ನು ಪ್ರತಿಪಾದನೆ ಮಾಡ್ತವೆ ಭಗವಂತ ಸರ್ವ ಶಬ್ದವಾಚ್ಯ ಹರಿಹರಿ ಎಂಬೆರಡಕ್ಷರ ನುಡಿದ ಮಾತ್ರದಿ ದುರಿತ ರಾಶಿಗಳೇರದೇ ಪೋಪವೋ ತರಣಿ ಬಿಂಬವ ಖಂಡಹಿಮದಂತೆ ಈ ರೀತಿಯಾಗಿ ಹರಿರಾಮಸ್ಮರಣೆಯನ್ನು ಮಾಡಿದರೆ ಸಮಸ್ತ ದುರಿತಗಳ ನಾಶ ಅಂತ ತಿಳಿಸ್ತಾರೆ ಭಾಗವತ ಹೇಳ್ತಾ ಇದೆ ನಾರಾಯಣೋ ನಾಮ ನರೋ ನರಾಣ ಚೋರ ಕಥಿತ ಪೃಥ್ವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತ ಮಾತ್ರ ಏವಾ ಅಂತ ನಾರಾಯಣ ಅನ್ನೋನೊಬ್ಬ ದೊಡ್ಡ ದರೋಡೆಕೋರ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತಿ ಅನೇಕ ಜನ್ಮಗಳಲ್ಲಿ ಮಾಡಿರುವಂಥ ಅನಂತ ಪಾಪಗಳನ್ನ ಆ ನಾರಾಯಣನನ್ನು ನಾವು ಭಕ್ತಿ ಅನುಸಂಧಾನಪೂರ್ವಕವಾಗಿ ಜ್ಞಾನ ಶ್ರದ್ಧೆಯಿಂದ ಸ್ತೋತ್ರ ಮಾಡಿದರೆ ಪರಿಹಾರವನ್ನು ಮಾಡ್ತಾನೆ ಹೇಗೆ ಅಂದರೆ ಒಂದು ದೊಡ್ಡ ದೊಡ್ಡ ಗಾತ್ರದ ಲಾರಿ ಲೋಡ್ ಹತ್ತಿ ಇದ್ದರೆ ಒಂದು ಕಿಡಿ ಅಗ್ನಿಯಿಂದ ಅದನ್ನೆಲ್ಲ ಹೇಗೆ ಸುಟ್ಟು ಭಸ್ಮವನ್ನಾಗ್ಗೆ ಮಾಡುತ್ತೋ ಹಾಗೆ ಅನಂತ ಜನ್ಮಾರ್ಚಿತ ಪಾಪ ಸಂಚಯಂ ಅನಂತ ಜನ್ಮಗಳ ಅನಂತ ಪಾಪವನ್ನು ಹರಿನಾಮಸ್ಮರಣೆ ನಾಶ ಮಾಡ್ತಾ ಇದೆ ಸುಟ್ಟು ಬಸ್ಮ ಮಾಡತ್ತೆ ಹಾಗಾದರೆ ಎಷ್ಟು ಪಾಪವನ್ನು ಪರಿಹಾರ ಮಾಡುತ್ತೆ ಅಂದರೆ ನಾಮನೋತಿ ಯಾವತಿ ಶಕ್ತಿ ಪಾಪ ನಿರಹರಣೆ ಹರೇಹೇ ತಾವತ್ ಕರ್ತು ಅಶಕ್ನೋತಿ ಪಾತಕಂ ಪಾತಕೀ ಜನಾ ಹರಿನಾಮಸ್ಮರಣೆಗೆ ಪಾಪ ಪರಿಹಾರಕತ್ವ ಶಕ್ತಿ ಎಷ್ಟಿದೆ ಅಂದರೆ ಪರಮ ಪಾಪಿಷ್ಟನಾದವನು ಕೂಡ ಅಷ್ಟು ಪಾಪವನ್ನು ಮಾಡೋದಕ್ಕೆ ಜಗತ್ತಿನಲ್ಲಿ ಸಾಧ್ಯ ಇಲ್ಲ ಆದರೆ ಈ ದರೋಡೆಕೋರ ನಮಗೆ ನಾವೇ ಮಾಡಿರೋ ಮಾಡಿರುವಂತಹ ನಮಗೆ ಬೇಡವಾಗಿರ್ತಕ್ಕಂಥ ಪಾಪಗಳನ್ನು ಅಪಹಾರ ಮಾಡಬೇಕು ಅಂತಾದರೆ ಅವನು ನಮ್ಮಿಂದ ಬಯಸುವುದು ಕಳ್ಳತನವನ್ನೇ ಏನು ಕಳ್ಳತನ ಅಂತ ಹೇಳಿದರೆ ನಾವು ಭಗವಂತನ ಗುಣನಾಮ ಕೀರ್ತನೆ ಅನುಸಂಧಾನ ಸಹಿತವಾಗಿ ಉಪಾಸನೆ ಇತ್ಯಾದಿ ಎಲ್ಲವನ್ನು ಮಾಡಬೇಕು ಲೋಕದ ಕಳ್ಳನಿಗೂ ದೊಡ್ಡ ದರೋಡೆಕೋರ ಅಂತ ಭಾಗವತ ವರ್ಣನೆ ಮಾಡುವಂಥ ಪರಮಾತ್ಮನಿಗೂ ಇರುವ ವ್ಯತ್ಯಾಸ ಏನು ಲೋಕದ ಕಳ್ಳ ನಾವು ಮೈಮರೆತಾಗ ಬೆಲೆ ವಸ್ತುಗಳನ್ನು ಕರೀತಾನೆ ಈ ಲೋಕನಾಥ ಸರ್ವೋತ್ತಮನಾದ ಪರಮಾತ್ಮ ನಾವು ಎಚ್ಚರದಿಂದ ಜ್ಞಾನ ಅನುಸಂಧಾನ ಸಹಿತವಾಗಿ ಭಗವಂತನ ಅನಂತ ಅನಿಮಿತ್ತ ಉಪಕಾರಗಳ ಸ್ಮರಣೆಯನ್ನು ಮಾಡಿದರೆ ನಮಗೇ ಬೇಡವಾದ ನಾವೇ ಮಾಡಿರುವ ಪಾಪಗಳನ್ನು ಕಿಂಚಿತ್ತು ಉಳಿಸದಂತೆ ನಿಶೇಷವಾಗಿ ಅದನ್ನು ಅಪಹಾರ ಮಾಡಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಆದ್ದರಿಂದ ಹರಿನಾಮ ಸ್ಮರಣೆಯನ್ನು ಎಲ್ಲರೂ ಮಾಡಬೇಕು ಕಲಿಯುಗದಲ್ಲಿರುವ ಜನರಿಗೆ ಅಲ್ಪಶಕ್ತಿ ಅಸಾರ್ವಜ್ಞತ್ವ ಅಲ್ಪ ಆಯುಸು ಕಲಿಯುಗದವಳು ಹರಿನಾಮವನೆದರೆ ಕುಲಕೋಟಿಗಳು ಉದ್ಧರಿಸುವು ಅಂತ ಬೇರೆ ಬೇರೆ ಯುಗಗಳಲ್ಲಿ ದಾನ ಧ್ಯಾನ ತಪಸ್ಸು ಯಜ್ಞಯಾಗಾದಿಗಳ ಆಚರಣೆ ಕೃತ ತ್ರೇತ ದ್ವಾಪರ ಹೀಗೆ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಮುಕ್ತಿಯನ ಪಡೆಯುವುದಕ್ಕೆ ಉಪಾಯಗಳನ್ನು ತಿಳಿಸಿಕೊಟ್ಟರೂ ಕೂಡ ಕಲಿಯುಗದಲ್ಲಿ ಅಜೀವ ಅಲ್ಪಶಕ್ತಿ ಅಸಾರ್ವಜ್ಞತ್ವ ಇತ್ಯಾದಿ ದೋಷಗಳಿಂದ ಕೂಡಿದವನಾಗಿದ್ದರಿಂದ ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅನ್ನುವಂತೆ ಹರಿನಾಮ ಸ್ಮರಣೆಯನ್ನು ಮಾಡಲಿಕ್ಕೆ ಭಗವಂತ ನಮಗೆ ಮಾರ್ಗೋಪಾಯವನ್ನು ಕೊಟ್ಟಿಯಾನೆ ದೇಶಾ ಕಾಲ ಅವಸ್ಥೆ ಯಾವುದೇ ನಿರ್ಬಂಧ ಇಲ್ಲ ಬಿಟ್ಟಿಗಳ ನೆವದಿಂದಲಾಗಲಿ ಹೊಟ್ಟೆಗೋಸೋಗರಾಗಲಿ ಕೆಟ್ಟ ರೋಗ ಪ್ರಯುಕ್ತವಾಗಲಿ ಅಣಕದಿಂದೊಮ್ಮೆ ಹರಿವಿಠಲಾಸಲ ಎಂದನಲು ಕೈಗೊಟ್ಟು ಕಾವ ಕೃಪಾಳು ಸಂತತ ತನ್ನ ಭಕ್ತರನು ಅದೇ ರೀತಿಯಾಗಿ ಭೋಜನ ಮಾಡಬೇಕಾದ್ರೆ ಉಣುತುಣುತ ಮೈಮರದ ಕೃಷ್ಣ ಅರ್ಪಣೆ ಎನ್ನಲು ಕೈ ಕೊಂಬನರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈಗೊಡ್ಡ ಒಂದದಲ್ಲಿ ಅಂತ ಭಗವಂತನ ಸ್ಮರಣೆಯನ್ನು ಕಾರಣಾಂತರದಿಂದ ಪ್ರಾರಬ್ಧ ಕರ್ಮ ನಿಮಿತ್ತ ಅಜ್ಞಾತವಾಗಿ ಜೀವದ್ವಯ ಆವೇಶದಿಂದ ಹೀಗೆ ನಾನಾ ಕಾರಣಗಳಿಂದ ವಿಷಸೋಕದಲ್ಲಿ ತಲ್ಲೀನರಾಗಿ ಪರಮಾತ್ಮನನ್ನು ಸ್ಮರಣೆ ಮಾಡುವುದನ್ನು ಮರೆತರೂ ಕೂಡ ಉಣುತುಣುತ ಮೈ ಮರೆದು ಆ ಎಲ್ಲ ಭೋಧ ಭೋಗ ನಾವು ಭೋಗ ಮಾಡುವ ಸಂದರ್ಭದಲ್ಲೇ ಆಮೇಲೆ ಪಶ್ಚಾತ್ತಾಪದಿಂದ ಇದುವರೆಗೆ ಸ್ಮರಣೆ ಮಾಡದೇ ಇದ್ದದಕ್ಕೆ ಕ್ಷಮ ಮಾಡುವಂತ ಆಗ ಪರಮಾತ್ಮನನ್ನು ಸ್ಮರಣೆ ಮಾಡಿದರೂ ಕೂಡ ಉಣುತು ತುಣುತ ಮೈ ಮರ ಉಣುತುಣುತ ಮೈ ಕೃಷ್ಣ ಅರ್ಪಣ ಜನನಿ ಭೋಜನ ಸಮಯದಲ್ಲಿ ಅರ್ಬಕ ಕೈ ಒಡ್ಡುವಂಧದಲ್ಲಿ ಕೂಸು ತಾನು ಹೊಟ್ಟೆ ತುಂಬ ಊಟ ಮಾಡಿರುತ್ತೆ ಮತ್ತೆ ಅಮ್ಮ ಊಟ ಮಾಡುವ ಸಂದರ್ಭದಲ್ಲಿ ಬಂದು ಆ ಅಂತ ಬಾಯ್ಕಳದ ಸುತ್ತಾನೆ ಹೇಗೆ ಹಾಗೆ ಭಗವಂತ ಜೀವರ ನಾಮಸ್ಮರಣೆ ಇತ್ಯಾದಿ ಎಲ್ಲ ಕರ್ಮಗಳನ್ನು ತಾನೇ ನಿಂತು ಮಾಡಿಸಿದ್ರು ಕೂಡ ತಾನೇ ಅದನ್ನು ಸಮರ್ಪಣೆ ಮಾಡಿಸಿಕೊಂಡು ಫಲವನ್ನು ನಮಗೆ ಕೊಡ್ತಾನೆ ಅಂತಹ ಕರುಣಾಸಮುದ್ರ ಪರಮಾತ್ಮ ಅರ್ಧಿ ಅದಕ್ಕೆ ನಾರದ್ರು ಒಂದು ಮಾತು ಹೇಳ್ತಾರೆ ಭಾಗವತದಲ್ಲಿ ನಾರಾಯಣತಿ ನಾಮೋಸ್ತಿ ವಾಗಸ್ತಿ ವಶವರ್ತಿನಿ ಬರ್ತೀನಿ ನಾರಾಯಣ ಅಂತ ಸುಲಭವಾಗಿರ್ತಕ್ಕಂಥ ನಾಮ ಇದೆ ಹರಿ ಕೃಷ್ಣ ನಾರಾಯಣ ರಾಮ ಯಾವ ಬೇಕಾದರೂ ಶಬ್ದ ಪರಮಾತ್ಮ ಸರ್ವ ಶಬ್ದ ವಾಚ್ಯ ವಾಗಸ್ತಿ ವಶ ಬರ್ತೀನಿ ತನ್ನ ಹಿಡಿತದಲ್ಲೇ ಇದೆ ಯಾಕೆಂದರೆ ಕಂಡಿದ್ದನ್ನೆಲ್ಲ ಜಿಹ್ವಾ ಚಾಪಲ್ಯದಿಂದ ತಿಂತಾ ಇದೆ ನಾಲಿಗೆ ಕಂಡವ್ರನ್ನ ಮನಸ್ಸ ಇಚ್ಛೆ ಬೈತಾಯಿದೆ ಇಷ್ಟಿದ್ರೂ ಕೂಡ ಭಗವಂತನನ್ನ ಸ್ತೋತ್ರ ಮಾಡ್ತಾಯಿಲ್ಲ ಸಜ್ಜನರು ತತಾಪಿ ನರಕೆ ಗೋರೆ ಪತಂತಿ ತೇತದ ಅದ್ಭುತಮ್ಮ ನರಕದಲ್ಲಿ ಇಷ್ಟು ಜನ ಹರಿನಾಮ ಸ್ಮರಣೆ ಅಂತ ಸುಲಭ ಉಪಾಯ ಇದ್ದರೂ ಕೂಡ ಅದರಿಂದ ಮೋಕ್ಷವನ್ನು ಹೊಂದದೆ ಇಲ್ಲಿ ನರಕದಲ್ಲಿ ಬಿದ್ದು ಗೋಳಾಡ್ತಾ ಇದ್ದಾರಲ್ಲ ಈ ರೀತಿಯಾಗಿ ನಾರದರು ಹೇಳ್ತಾರೆ ನಾರದರು ದೇವಾನಾಮ್ ನೆರೆಯುವಸ್ತಿ ಅಂತ ದೇವತೆಗಳಿಗೆ ನರಕ ಇಲ್ಲ ಅದರಿಂದ ನಾರದರು ನರಕವನ್ನು ದರ್ಶನ ಮಾಡಿಯೇ ಇಲ್ಲ ಒಮ್ಮೆ ಹೀಗೆ ಮಾತಾಡ್ತಾ ಇರಬೇಕಾರೆ ಶ್ರೀಕೃಷ್ಣ ಪರಮಾತ್ಮನನ್ನು ಒಂದು ಸಲ ನಾನು ನರಕ ಮಾಡಬೇಕು ಅಂತ ತಮ್ಮ ಅಪೇಕ್ಷೆಯನ್ನು ತಿಳಿಸ್ತಾರೆ ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಬೇಡ ಅಲ್ಲಿ ಸಜ್ಜನರು ದುಃಖ ಪಡ್ತಾಯಿರ್ತಾರೆ ದುರ್ಜನರಂತೂ ದುಃಖ ಪಡೋದಕ್ಕೆ ಇರುವಂಥವ್ರು ನೋಡಿ ಸಹನೆ ಮಾಡೋದಾಗೋದಿಲ್ಲ ಬೇಡ ಅಂತ ಇಲ್ಲ ಒಂದು ಸಲ ಹೀಗೆ ಹೋಗಿ ಹಾಗೆ ನೋಡ್ಕೊಂಡು ಬಂದುಬಿಡ್ತೀನಿ ಅಂತ ಪರಿಪರಿಯಾಗಿ ಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಹೋಗ್ತಾರೆ ಅಲ್ಲಿ ಹೋದರೆ ಕೂಡ ನರಕದಲ್ಲಿ ದುಃಖವನ್ನು ಅನುಭವಿಸ್ತಾ ಇರ್ತಾರೆ ಇವರು ನಾರಾಯಣ ನಾರಾಯಣ ಅಂತ ನಾಮಸ್ಮರಣೆಯನ್ನು ಮಾಡಿಕೊಂಡು ನರಕದ ಬಾಗಿಲಿಗೆ ಹೋದರೆ ಅವರಿಗೆಲ್ಲ ತಂಪಾದ ಹಿತಕರವಾದ ಗಾಳಿ ಬೀಸಿದಂತೆ ಆಯಿತು ಅಂತ ಭಾಗವತವೇ ತಿಳಿಸ್ತಾ ಇದೆ ಯಾಕೆ ಅಂದರೆ ನಾರಾಯಣನ ನಾಮಸ್ಮರಣೆ ಶ್ರವಣಗಳನ್ನು ಮಾಡಿದರೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಅನುಭವ ಜೀವರಿಗೆ ಆಗ್ತಾ ಅಂತ ಹಾಗಾದ್ರೆ ಸಜ್ಜನರು ಯಾಕೆ ನರಕದಲ್ಲಿ ಬಿದ್ದಿದ್ರು ಅಂದರೆ ಸ್ವತಃ ಸಜ್ಜನರು ಸಾತ್ವಿಕ ಸ್ವಭಾವದವರಾಗಿದ್ದರೂ ಕೂಡ ದುಷ್ಟಜನರ ದುರ್ಜನರ ಸಹವಾಸ ಮಾಡಿ ನಾನಾ ರೀತಿಯಾಗಿರ್ತಕ್ಕಂಥ ಏಕಾದಶಿ ಅಂತ ನಿಷಿದ್ಧ ದಿನಗಳಲ್ಲಿ ಭೋಜನ ಮಾಡಿದ್ದಿರ್ಬೋದು ಅಭಕ್ಷ ಭಕ್ಷಣವನ್ನು ವಿಹಿತ ದೇಶ ವಿಹಿತ ಕಾಲಗಳಲ್ಲಿ ವಿಹಿತ ಪದಾರ್ಥಗಳನ್ನು ತಿನ್ನದೆ ನಿಷಿದ್ಧ ಜಾಗ ನಿಷಿದ್ಧ ಕಾಲ ನಿಷಿದ್ಧ ದೇಶಗಳಲ್ಲಿ ನಿಷಿದ್ಧವಾದ ಪದಾರ್ಥಗಳನ್ನು ಭೋಗ ಮಾಡಿದ್ದು ಈ ರೀತಿಯಾಗಿ ನಾನಾ ಅಪರಾಧಗಳನ್ನು ಸೋತ್ತಮರ ನಿಂದೆ ಗುರುಗಳ ನಿಂದೆ ಹೀಗೆಲ್ಲ ಮಾಡಿ ಸಜ್ಜನರು ಕೂಡ ಪ್ರಾರಬ್ಧ ಕರ್ಮ ವಶದಿಂದ ನರಕದಲ್ಲಿ ಇರ್ತಾರೆ ಯಾವಾಗ ಈ ನಾರದರ ನಾಮಸ್ಮರಣೆ ಮಾಡುವಂತಹ ಧ್ವನಿಯನ್ನು ಅಲಿಸ್ತಾರೋ ಶ್ರವಣಾದಿಗಳನ್ನು ಮಾಡ್ತಾರೋ ಆವಾಗ ತಟ್ಟಂಥ ಪಶ್ಚಾತ್ತಾಪದಿಂದ ಅವರು ಕೂಡ ಭಕ್ತಿಯಿಂದ ನಾಮಸ್ಮರಣೆ ಮಾಡ್ತಾರೆ ಆಮೇಲೆ ವಿಷ್ಣು ದೂರ್ತರು ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತ ಈ ರೀತಿಯಾಗಿ ಇಷ್ಟೆಲ್ಲ ಸೌಕರ್ಯ ಇದ್ದರೂ ಕೂಡ ನಾಮಸ್ಮರಣೆ ಮಾಡದೆ ತಮ್ಮ ಜೀವನವನ್ನು ಹಾಳು ಮಾಡ್ಕೋತಾರೆ ಅಂತ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಬಂಧ ಇಲ್ಲ ಎಲ್ಲಿ ಕೂತರು ಎಲ್ಲಿ ನಿಂತರು ಎಲ್ಲಿ ಮಲಗಿದರೂ ಕೂಡ ನಾಮಸ್ಮರಣೆ ಅನ್ನೋದನ್ನು ಮಾಡೋದಕ್ಕೆ ಅಧಿಕಾರ ಇದೆ ಎಲ್ಲರೂ ಅಧಿಕಾರಿಗಳೇ ಯಾವುದೇ ದೇಶ ಕಾಲ ಅವಸ್ಥೆ ಇತ್ಯಾದಿ ನಿರ್ಬಂಧ ಅನ್ನೋದು ಸರ್ವತಾ ಇಲ್ಲ ಅಂತ ತಿಳಿಸ್ತಾರೆ ಹರಿಸ್ಮರಣಂ ಸರ್ವ ವಿಪದ್ವಿಮೋಕ್ಷಿಣಿ ಗುರುಸ್ಮರಣ್ ಸರ್ವ ಸಮೃದ್ಧಿದಾಯಿನಿ ಹರಿನಾಮಸ್ಮರಣೆಯಿಂದ ಸಕಲ ವಿಪತ್ತುಗಳ ಪರಿಹಾರ ಗುರುಗಳ ಗುರುಸ್ಮರಣೆಯಿಂದ ಸಕಲ ರೀತಿಯ ಸಂಪತ್ ಪ್ರಾಪ್ತಿ ಧನಕನಕಾದಿ ಮನುಷಿ ಸಂಪತ್ತು ಪ್ರಾಪ್ತಿಯಾಗತ್ತೆ ತತ್ವಜ್ಞಾನ ಅನ್ನೋ ದೈವೀ ಸಂಪತ್ತು ಕೂಡ ಪ್ರಾಪ್ತಿಯಾಗತ್ತೆ ಗುರುಪ್ರಸಾದೋ ಬಲಭ ನ ತಸ್ಮಾತ್ ಬಲಭತ್ತರಂ ಅಂತ ಶಾಸ್ತ್ರಗಳ ಅನೇಕ ಪ್ರಮಾಣಗಳನ್ನು ಗುರುವಿನ ವಿಚಾರ ತಿಳಿಸ್ಬೇಕಾದ್ರೆ ತಿಳಿಸ್ತಾ ಇದೆ ಆ ಗುರುಗಳ ಮೂಲಕ ಭಗವಂತನಲ್ಲಿ ಯಾವ ರೀತಿಯಾಗಿ ಅನುಸಂಧಾನ ಜ್ಞಾನಸಹಿತವಾಗಿ ಸ್ಮರಣಾದಿಗಳನ್ನು ಮಾಡಬೇಕು ಅಂತ ತಿಳ್ಕೊಂಡು ಉಪಾಸನೆ ಮಾಡಿದರೆ ವಿಶೇಷವಾಗಿರ್ತಕ್ಕಂಥ ಫಲ ಅನ್ನೋದು ಪ್ರಾಪ್ತಿಯಾಗತ್ತೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿದ್ರೆ ಮಹಾತ್ಮ್ಯ ಜ್ಞಾನಪೂರ್ವಕ ಭಗವಂತನ ಪರಿಚಯವನ್ನು ಮಾಡಿಕೊಡೋರೇ ಗುರುಗಳು ಆ ಗುರುಗಳು ತಿಳಿಸಿದ ಮಾರ್ಗದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಭಕ್ತಿ ಜ್ಞಾನ ಅನುಸಂಧಾನ ಸಹಿತವಾಗಿ ಮಾಡಿದರೆ ಸತತವಾಗಿ ಭಗವಂತನ ಸ್ಮರಣೆ ಮಾಡಿದರೆ ನರಕಾದಿ ಲೋಕಗಳ ಪರಿಹಾರ ಅನ್ನೋದಾಗ್ತಾ ಇದೆ ಮಕ್ಕಳಾಡಿಸುವಾಗ ಮಡಗಿಯೊಳ ಕರದಿನಲಿ ಭಾಗ ಹಯಪಲ್ಲಕ್ಕಿ ಗಜ ಮೊದಲಾದ ವಾಹನಗಳೇರಿ ಮೆರಭಾಗ ಬಿಕ್ಕುವಾಗ ಆ ಕಳಿಸುತ್ತಲೇ ದೇವಕ್ಕೆ ತನೆಯನ್ನು ಸ್ಮರಿಸುತ್ತಿ ಹರ ಸಿಕ್ಕ ಹೆಮದುವು ತರಗೆ ಹವಾವಲ್ಲಿ ನೋಡಿದರು ಮಕ್ಕಳನ್ನು ಆಡಿಸುವಾಗಿರ್ಬೋದು ಜೊತೆಗೆ ಸಂತೋಷದಿಂದ ವಿಚಾರ ವಿನಿಮಯ ಮಾಡುವ ಸಂದರ್ಭದಲ್ಲಿರ್ಬೋದು ಹಯಾ ಪಲ್ಲಕ್ಕಿ ಮೊದಲಾಗಿರ್ತಕ್ಕಂಥ ವಾಹನಗಳನ್ನು ಏರಿ ಹೊರಟಾಗ ಬಿಕ್ಕುವಾಗ ಆಕಳಿಸುವಾಗ ಹೀಗೆ ನಾನಾ ಅವಸ್ಥೆಗಳಲ್ಲಿದ್ದರೂ ಕೂಡ ಸದಾ ಎಲ್ಲ ಸಂದರ್ಭದಲ್ಲೂ ದೇವಕಿ ತನೆಯನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನನ್ನು ಯಾರು ಸ್ಮರಣೆ ಮಾಡ್ತಾರೋ ಅವರಿಗೆ ಎಂದಿಗೂ ನರಕ ಅಥವಾ ಯಮದೂತರ ಅನ್ನೋದು ಆಗೋದೇ ಇಲ್ಲ ಅಂತ ತಿಳಿಸ್ತಾರೆ ಆದ್ದರಿಂದ ಮಕ್ಕಳನ್ನು ಆಡಿಸೋದು ಮೊದಲಾಗಿರ್ತಕ್ಕಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡಿದರೆ ನರಕದಭಯ ಅನ್ನೋದು ಸರ್ವಥ ಇಲ್ಲ ಯಾವುದೇ ಕಾರ್ಯ ಮಾಡಲಿ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋತನಕ ಎಲ್ಲ ಕಾರ್ಯದಲ್ಲೂ ಕೂಡ ಭಗವಂತನ ಸ್ಮರಣೆ ಅನ್ನೋದು ಅತ್ಯಂತ ಅವಶ್ಯ ಅಂದು ಯಮನ ಯಮದೂತರ ದರ್ಶನ ಆಗದೇ ಇದ್ದಂತೆ ನರಕಾದಿಗಳ ದರ್ಶನ ಆಗದೇ ಇದ್ದಂತೆ ಆ ಭಗವಂತನ ನಾಮಸ್ಮರಣೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದೇನೆ ಯಾಕೆ ಈ ರೀತಿಯಾಗಿ ಸ್ಮರಣೆ ಮಾಡಬೇಕು ಅಂತ ಪ್ರಶ್ನೆ ಬಂದರೆ ಪ್ರತಿಯೊಂದು ಕಾರ್ಯಗಳು ಕೂಡ ನಡೆಯೋದು ಭಗವಂತನ ಅನುಗ್ರಹದಿಂದನೇ ಮಕ್ಕಳಾಡಿಸೋದು ಮೊದಲಾದ ಕಾರ್ಯಗಳಲ್ಲಿ ಭಗವಂತನ ಸ್ಮರಣೆಯ ಉದ್ದೇಶ ಏನು ಆ ಮಕ್ಕಳನ್ನು ನಮಗೆ ದಯಪಾಲಿಸಿದವನೇ ಭಗವಂತ ಪರಮಾತ್ಮನ ಅನುಗ್ರಹದಿಂದನೇ ಎಲ್ಲವೂ ಕೂಡ ನಡೀತಾ ಇರೋದು ಆಯಾ ಮಕ್ಕಳು ಪತ್ನಿ ಎಲ್ಲವರೊಳಗೂ ಅಂತರ್ಯಾಮಿಯಾಗಿ ಇರುವವನೇ ಭಗವಂತ ಈ ರೀತಿಯಾಗಿರ್ತಕ್ಕಂಥ ಅನುಸಂಧಾನ ಸಂಸಾರ ಬಂಧನದಿದ್ದ ಬಿಡುಗಡೆಗೆ ಕಾರಣ ಅಂತ ಐತರೀಯ ಮೊದಲಾಗಿರ್ತಕ್ಕಂಥ ಉಪನಿಷತ್ಗಳಲ್ಲಿ ತಿಳಿಸ್ತಾರೆ ಪುತ್ರ ಸಂಭಾವನಪಿ ತಸ್ ತತ್ರಸ್ಥಂ ವಿಷ್ಣು ಸಂಭಾವಯಾಮಿತಿ, ಮೀತಿ ತತ್ತಸೈವಭಂದರೆ ಆ ಭಾವಲ್ಲಿ ನೋಡಿದರು ಎಲ್ಲ ಕಡೆ ಭಗವಂತನೇ ಇದ್ದು ಎಲ್ಲ ಕಾರ್ಯಗಳನ್ನು ಉಣ್ಣೋದು ತಿನ್ನೋದು ಮಾತಾಡೋದು ಗಮನ ಆಗಮನ ಇರ್ಬೋದು ಹೀಗೆ ಒಬ್ಬ ಮನುಷ್ಯ ಜೀವದಲ್ಲಿ ಜೀವನದಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಾಡ್ತಾನೋ ಆ ಎಲ್ಲ ಕಾರ್ಯಗಳು ಕೂಡ ನಡೆಯುವಂಥದ್ದು ಭಗವಂತನ ಅನುಗ್ರಹದಿಂದಲೇ ಪರಮಾತ್ಮನೇ ಅನಂತ ರೂಪಗಳಿಂದ ನಮ್ಮ ಶರೀರಗಳಲ್ಲಿ ಇದ್ದು ಆಯಾ ಕಾರ್ಯಗಳನ್ನು ಆಯಾ ಜೀವರ ಸ್ವರೂಪಯೋಗ್ಯತೆಯಂತೆ ಪ್ರಾಚೀನ ಕರ್ಮಕ್ಕೆ ತಕ್ಕಂತೆ ಮಾಡಿಸ್ತಾನೆ ಭಗವಂತ ಅಂತಹ ಅನಿಮಿತ್ತ ಬಂದು ಅನಿಮಿತ್ತ ಉಪಕಾರಿಯಾಗಿರ್ತಕ್ಕಂಥ ಸದಾ ಕಾಲ ಸ್ಮರಣಾದಿಗಳನ್ನು ಮಾಡಬೇಕು ಎಲ್ಲ ಶಾಸ್ತ್ರಗಳು ಕೂಡ ಅದನ್ನೇ ಹೇಳ್ತಾ ಇದೆ ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧಾ ಸುರೇತೋ ಯೋರೇವ ಕಿಂಕರಾ ಹರಿ ಸ್ಮರಣೆ ಅನ್ನೋದು ಅತ್ಯಂತ ಅವಶ್ಯ ಕರ್ತವ್ಯ ಸತತಮ್ ಅಂದರೆ ಮಕ್ಕಳಾಡಿಸುವಾಗ ಮಡದಿಯೊಳ ಎಲ್ಲ ಅವಸ್ಥೆಗಳಲ್ಲೂ ಕೂಡ ಪರಮಾತ್ಮನನ್ನು ಸ್ಮರಣೆ ಮಾಡಲೇಬೇಕು ಇದು ವಿಧಿ ಶಾಸನ ಭಗವಂತನೇ ಮಾಡಿರುವಂಥ ಶಾಸನ ಕಾಲಕರ್ಮಗಳ ವಿಶೇಷಕ್ಕೆ ತಕ್ಕಂತೆ ಭಗವಂತನ ರೂಪ ವಿಶೇಷಗಳನ್ನು ಸ್ಮರಣೆ ಮಾಡಬೇಕು ಅಂತ ಪಂಚರಾತ್ರ ಪುರಾಣಗಳಲ್ಲಿ ಎಲ್ಲ ವಿಚಾರವನ್ನು ಕೂಡ ತಿಳಿಸ್ತಾರೆ ಪ್ರಾತಃ ಕಾಲದಲ್ಲಿ ನಾರಾಯಣ ಶೌಚಕಾಲದಲ್ಲಿ ಕೇಶವ ದಂತಧಾಮನ ಮಾಡುವಾಗ ಭಗ ಗೋಸೇವೆ ಮಾಡುವಾಗ ಗೋವರ್ಧನ ಸ್ತನ್ಯಪಾನ ಸಂದರ್ಭ ಬಾಲಕೃಷ್ಣ ವಸ್ತ್ರಧಾರಣ ಉಪೇಂದ್ರ ಹೂ ಬಿಡಿಸುವಾಗ यादव कृष्ण यज्ञोपवीत धारण वामन भोजन मुकुंद शाखभक्ष्यवन्वंतरी नवनीत कृष्ण तैलभ्य विष्णु क्षीरपान मत फलभक्षण श्रीनिवास मधुपान विक्रम प्रयाणकाल गरड़ महाकृष्ण स्त्री भोग लक्ष्मीपति तांबूल अद्धति कृष्ण दक्षिणे को यज्ञ ಭಯ ಉಂಟಾದಾಗ ನರಸಿಂಹ ಫಲಾಹಾರ ವಾಸುದೇವ ಜಪಕಾಲದಲ್ಲಿ ದತ್ತಾತ್ರೇಯ ತುಲಸಿ ನಮಸ್ಕಾರ ಕೃಷ್ಣ ಮೃತ್ಕಾ ಶೌಚ ತ್ರಿವಿಕ್ರಮ ಮುಖ ಮಾದವ ಮಾಧವ ಗೋದೋಹನ ಗೋಪಾಲಕೃಷ್ಣ ಮೃತ್ಕಾಸ್ನಾನ ವರಾಹ ತುಳಸಿ ಬಿಡಿಸಬೇಕಾದ್ರೆ ಶ್ರೀರಾಮ ಪುಂಡ್ರಧಾರಣ ಕಾಲ ಕೇಶವಾದಿ ರೂಪಗಳು ಹೋಮಕಾಲ ಪರಶುರಾಮ ಭಕ್ಷಕಾಲ ಅಚ್ಯುತ ಪರಮಾನ್ನದಲ್ಲಿ ಪಾಂಡುರಂಗ ಗುರುತ ದಾಮೋದರ ದದಿ ವಾಮನ ಜಲಪಾನ ಬಾಲಕೃಷ್ಣ ಪಾನಕದಲ್ಲಿ ನರಸಿಂಹ ಮಕ್ಕಳನ್ನು ಮುದ್ದಿಸುವಾಗ ಕೃಷ್ಣ ಶಯನ ಮಾಡುವಾಗ ಸಂಕರ್ಷಣ ನಿದ್ರಾ ಪದ್ಮನಾಭ ಅಧ್ಯಯನ ಕಾಲದಲ್ಲಿ ಹಯಗ್ರೀವ ಪ್ರದಕ್ಷಿಣೆ ಕಾಲ ಗರುಡಾರೂಢನಾದ ಪರಮಾತ್ಮ ಹೊಟ್ಟೆ ತುಂಬಿದಾಗ ವಾಸುದೇವ ಸಂಧ್ಯಾಕಾಲದಲ್ಲಿ ರಾಮಚಂದ್ರ ಪ್ರೀತಿಪಾತ್ರರಲ್ಲಿ ರಾಮಚಂದ್ರ ನಮ್ಮನ್ನು ದ್ವೇಷ ಮಾಡುವವರಲ್ಲಿ ಪರಶುರಾಮ ಮೊಸರು ಕಡಿಬೇಕಾದ್ರೆ ವಾಮನ ಗರಿಕೆ ಬಿಡಿಸಬೇಕಾದ್ರೆ ಕಪಿಲ ಬೆಟ್ಟಗಳಲ್ಲಿ ಅನಿರುದ್ಧ ತಟಸ್ಥರಲ್ಲಿ ಜಗನ್ನಾಥ ಎಲೆ ಬಿಡಿಸುವಾಗ ಶೇಷಶಾಹಿ ಬ್ರಾಹ್ಮಣರಲ್ಲಿ ನಾರಾಯಣ ಗೋವುಗಳಲ್ಲಿ ವಿಷ್ಣು ವೈಶ್ಯರಲ್ಲಿ ಪ್ರದ್ಯುಮ್ನ ಶೂದ್ರರಲ್ಲಿ ಸಂಕರ್ಷಣ ಸೇವಕರಲ್ಲಿ ಮಹಿದಾಸ ಗಜಗಳಲ್ಲಿ ಚಕ್ರಪಾಣಿ ಆರಾಮಾಗಿದ್ದಾಗ ಭೂತಭಾವನ ಕ್ಷತ್ರಿಯರಲ್ಲಿ ಜನಾರ್ದನ ಪ್ರಾತಃ ಕಾಲದಲ್ಲಿ ಕೇಶವ ಮಧ್ಯಾಹ್ನದಲ್ಲಿ ವಿಷ್ಣು ಸಂಧ್ಯಾಕಾಲದಲ್ಲಿ ನರಸಿಂಹ ಗೋವುಗಳಲ್ಲಿ ವಿಷ್ಣು ಭಕ್ತರಲ್ಲಿ ವಿಶ್ವಮೂರ್ತಿ ವಡೆಯರಲ್ಲಿ ಯಜಮಾನನಲ್ಲಿ ಗೋವಿಂದ ಇತರ ಪದಾರ್ಥಗಳಲ್ಲಿ ಅನಂತ ಸಂಘವ ಕಾಲದಲ್ಲಿ ಗೋವಿಂದ ಅಪರಾಹ್ನ ಕಾಲದಲ್ಲಿ ಮಧುಸೂದನ ಪ್ರದೋಷಕಾಲದಲ್ಲಿ ಹೃಷಿಕೇಶ ಮುದ್ರೆಗಳನ್ನು ಧಾರಣೆ ಮಾಡಬೇಕಾದ್ರೆ ಕೃದ್ಧೋಲ್ಕಾದೆ ಐದು ರೂಪಗಳು ಕೃದ್ಧೋಲ್ಕ ವೀರ್ಯೋಲ್ಕ ಮಹೋಲ್ಕ ಸಹಸ್ರೋಲ್ಕ ದ್ಯುಲ್ಕಾಂತ್ ಪೂರ್ವ ಮತ್ತು ಉತ್ತರ ಅಪೋಷಣವನ್ನು ತಗೋಬೇಕಾದ್ರೆ ಶ್ರೀಹರಿ ಮಂಗಳಾರ್ಥ ತಗೋಬೇಕಾದ್ರೆ ಪರಶುರಾಮ ತೀರ್ಥ ತಗೋಬೇಕಾದ್ರೆ ಕೃಷ್ಣ ರಾಮ ಗೋವಿಂದ ಶಂಕೋದಕ ತಗೋಬೇಕಾದ್ರೆ ಮುಕುಂದ ಪಂಚ ಸ್ವೀಕಾರ ಮಾಡಬೇಕಾದ್ರೆ ಅನಿರುದ್ಧಾದೆ ಐದು ರೂಪಗಳು ಪ್ರವಚನ ಕಾಲದಲ್ಲಿ ವೇದವ್ಯಾಸ ಶ್ರೀಕೃಷ್ಣ ಹಯಗ್ರೀವ ಇರುವೆ ಮೊದಲಾದ ಚಿಕ್ಕ ಪ್ರಾಣಿಗಳಲ್ಲಿ ತ್ರಿವಿಕ್ರಮ ಹೀಗೆ ಬೆಳಗ್ಗಿನಿಂದ ರಾತ್ರಿ ತನಕ ಏನೇನು ಕಾರ್ಯಗಳನ್ನು ಮಾಡ್ತೀವೋ ಯಾರ್ಯಾರನ್ನು ದರ್ಶನ ಮಾಡ್ತೀವೋ ಎಲ್ಲ ಕಡೆಗೂ ಭಗವಂತನನ್ನು ಸತತ ಸ್ಮರಿಸುತ್ತೀರೋ ಹೀಗೆ ಮಾಡಿದರೆ ಸಂಸಾರ ಬಂಧನದಿಂದ ಬಿಡುಗಡೆಗೆ ಕಾರಣ ಆಗತ್ತೆ ಅಂತ ತಿಳಿಸ್ತಾರೆ ಈ ಮೇಲೆ ಇದುವರೆಗೆ ಹೇಳಿರುವಂತಹ ಎಲ್ಲ ಭಗವದ್ ರೂಪಗಳ ಚಿಂತನೆ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ರೂಪದ ಚಿಂತನೆ ಅನ್ನೋದು ಪಂಚಾರಾತ್ರ ಬೇರೆ ಬೇರೆ ಪುರಾಣಗಳಲ್ಲಿನ ವಿಚಾರಗಳನ್ನು ಸಂಗ್ರಹ ಮಾಡಿ ಇಲ್ಲಿ ತಿಳಿಸ್ತಾರೆ ಇಲ್ಲಿ ಮಕ್ಕಳಾಡಿಸುವಾಗ ಮಡದಿಯೊಳ ಅಕ್ಕರದಿಂದ ನಳೆಯುವಾಗ ಅಂತ ಸಂಸಾರದಲ್ಲಿ ಇದ್ದಾಗ ಸುಖ ದುಃಖಗಳು ಹೇಗೆ ಬರುತ್ತೆ ಅಂದರೆ ಒಂದಾದ ಮೇಲೆ ಮಂದರಂತೆ ಸಮುದ್ರದಲ್ಲಿ ತೆರೆಗಳು ಹೇಗೋ ಹಾಗೆ ಸುಖ ಸಿಯಾನಂತರಂ ದುಃಖಂ ಸುಖಂ ಅಂತ ಅಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಸುಖ ದುಃಖಗಳು ಬರ್ತಾನೇ ಇರುತ್ತೆ ಈ ಮಕ್ಕಳಾಡಿಸೋದು ಪತ್ನಿಯ ಜೊತೆಗೆ ಸಂತೋಷದಿಂದ ಮಾತನಾಡುವುದು ಹೀಗೆಲ್ಲ ಆಗಬೇಕು ಅಂತಾದರೆ ಆ ಎಲ್ಲ ಅಧಿಷ್ಠಾನಗಳಲ್ಲಿ ಭಗವಂತನೇ ಇದ್ದು ನಮಗೆ ನಮ್ಮ ನಮ್ಮ ಸ್ವರೂಪ ಯೋಗ್ಯತೆಯಂತೆ ಸಂತೋಷವನ್ನು ಕೊಡ್ತಾನೆ ಮಡದಿ ಮಕ್ಕಳು ಮಾತಾಪಿತೃಗಳು ಇವರೆಲ್ಲರೂ ಕೂಡ ನಿಮಿತ್ತ ಮಾತ್ರರಷ್ಟೇ ಎಲ್ಲರೂ ಭಗವಂತನ ಸನ್ನಿಧಾನ ಪಾತ್ರರು ಅಂತಲೇ ಚಿಂತನೆಯನ್ನು ಮಾಡಬೇಕು ಉಪನಿಷತ್ತು ಹೇಳ್ತಾ ಇದೆ ಆತ್ಮನಸ್ತು ಕಾಮಾಯ ಪುತ್ರ ಪ್ರಿಯ ಭವಂತಿ ಅಂತ ಮಡದಿ ಮಕ್ಕಳು ಯಾರು ಕೂಡ ತಮ್ಮ ತಮ್ಮ ಇಚ್ಛೆಯಂತೆ ನಮಗೆ ಪ್ರಿಯರು ಅಂತ ಕರೆಸ್ಕೊಳ್ಳೋದಿಲ್ಲ ಅವರೊಳಗೆ ಇರುವಂತಹ ಪರಮಾತ್ಮನ ಇಚ್ಛೆಯಿಂದ ಅವರು ನಮಗೆ ಪ್ರಿಯರು ಅಂತ ಕರೆಸ್ಕೋತಾರೆ ಅಂತ ಬೃಹದಾರಣ್ಯಕ್ಕೆ ಉಪನಿಷತ್ತು ಮೊದಲಾದವು ತಿಳಿಸ್ತಾ ಇದೆ ಹಾಗೆ ಭಗವಂತ ಅವರೊಳಗೆ ವ್ಯಾಪ್ತನಾದುದರಿಂದ ಸಪ್ತವಾಹನ ನಿಕ್ಕಿಳದ ಜನರಲ್ಲೂ ವ್ಯಾಪ್ತನಾದುದರಿಂದ ಸರ್ವರು ಆಪ್ತರಾಗಿ ಹರೆಲ್ಲ ಹಿತವ ಕೈಕೊಂಡು ಅಂತ ಸರ್ವರು ಆಪ್ತರು ಅಂತ ಹೇಳಿದ್ರೆ ಸಾತ್ವಿಕರಿಗೆ ಸಾತ್ವಿಕರು ರಾಜಸರಿಗೆ ರಾಜಸರು ತಾಮಸರಿಗೆ ತಾಮಸರು ಈ ರೀತಿಯಾಗಿ ಈ ಆಪ್ತತ್ವ ಅನ್ನೋದನ್ನು ಅರ್ಥ ಮಾಡ್ಕೋಬೇಕೆ ಹೊರತು ಸಾತ್ವಿಕರು ತಾಮಸರು ಒಬ್ಬರಿಗೊಬ್ಬರು ಆಪ್ತರು ಅಂತ ಈ ರೀತಿಯಲ್ಲ ಹೀಗೆ ಒಳಗೆ ಭಗವಂತ ಅವನ ಸನ್ನಿಧಾನದಿಂದನೇ ಒಬ್ಬರಿಗೆ ಇನ್ನೊಬ್ಬರ ಮೇಲೆ ಪ್ರೀತಿಯಾಗಲಿ ಅಥವಾ ಒಬ್ಬನಿಗೆ ಇನ್ನೊಬ್ಬರ ಮೇಲಾಗಲಿ ದ್ವೇಷ ಇತ್ಯಾದಿ ಎಲ್ಲ ಭಾವಗಳು ಕೂಡ ಮೂಡುವುದು ಭಗವಂತ ಇಲ್ಲದೆ ಯಾವ ಕಾರ್ಯವೂ ಕೂಡ ಆಗೋದಿಲ್ಲ ಅದೇ ರೀತಿಯಾಗಿ ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನಗಳ ಏರಿಮೆರೆವಾಗ ಆ ಎಲ್ಲ ವಾಹನಗಳನ್ನು ಸವಾರಿ ಮಾಡಿ ಹೊರಟಾಗೂ ಕೂಡ ಸ್ವತಃ ನಮಗೆ ಆ ವಾಹನಗಳು ಸಂತೋಷವನ್ನು ಕೊಡೋದಿಲ್ಲ ಅದು ಪಲ್ಲಕ್ಕಿ ಮೊದಲಾಗಿರ್ತಕ್ಕಂಥ ಜಡಭೂತವಾದದ್ದಾಗಿರ್ಬೋದು ಹಯ ಗಜ ಮೊದಲಾಗಿರ್ತಕ್ಕಂಥ ಚೇತನ ಪ್ರಾಣಿಗಳಾಗಿದ್ದರೂ ಕೂಡ ಅವು ಸ್ವತಃ ನಮಗೆ ಸಂತೋಷವನ್ನು ಸುಖವನ್ನು ಉಂಟು ಮಾಡೋದಿಲ್ಲ ಅವುಗಳಲ್ಲಿರುವಂತಹ ಭಗವಂತನೇ ಅವುಗಳ ಮೂಲಕ ನಮಗೆ ಸಂತೋಷವನ್ನು ಆನಂದವನ್ನು ಉಂಟು ಮಾಡ್ತಾನೆ ಆತ್ಮನಸ್ತು ಕಾಮಾಯ ಭೂತಾನಿ ಪ್ರಿಯಾಣಿ ಭವಂತಿ ಆನೆ ಕುದರೆ ಮೊದಲಾಗಿರ್ತಕ್ಕಂಥ ಪ್ರಾಣಿಗಳಾಗಲಿ ಈ ಭೌತಿಕ ಪದಾರ್ಥಗಳಾಗಲಿ ಸ್ವತಃ ಸಂತೋಷವನ್ನು ಕೊಡೋದಕ್ಕೆ ಸಾಮರ್ಥ್ಯವನ್ನು ಹೊಂದಿಲ್ಲ ಅವುಗಳೊಳಗಿರುವಂತಹ ಭಗವಂತನೇ ಸಂತೋಷವನ್ನು ಅಯಾ ಜೀವರ ಸ್ವರೂಪಯೋಗ್ಯತೆ ಅಂತ ಕರುಣಿಸ್ತಾನೆ ಅಂತ ಬೃಹಧಾರಣ್ಯಕ್ಕೆ ಉಪನಿಷತ್ತಲ್ಲೂ ತಿಳಿಸ್ತಾರೆ ಸಂಸಾರದಲ್ಲಿ ಸಂತೋಷದಂತೆ ದುಃಖ ಶೋಕ ನಿದ್ರೆ ಆಲಸ್ಯ ಎಲ್ಲವೂ ಕೂಡ ಬೇಡ ಅಂದರೂ ಒಂದಾದ ಮೇಲೆ ಬರ್ತಾನೆ ಇರುತ್ತೆ ಅದು ಅಪರಿಹಾರ್ಯ ತಪ್ಪಿಸ್ಕೊಳಿಕಾಗಲ್ಲ ಹೆಂಡತಿ ಮಕ್ಕಳು ಜೊತೆಗೆ ಸಂತೋಷದಿಂದ ಇರಬೇಕು ಅಂತಾದರೆ ಕೆಲವು ಕಾಲ ಇದ್ದ ನಂತರದಲ್ಲಿ ಪ್ರಾರಬ್ಧಕರ್ಮ ನಿಮಿತ್ತ ವಿಯೋಗ ರೋಗಾದಿಗಳಿಂದ ತಡೆಯಲಾಗದೇ ದುಃಖ ಶೋಕಗಳು ಕೂಡ ಬರುವ ಸಂದರ್ಭ ಇರುತ್ತೆ ಆಗ ಬಿಕ್ಕಿ ಬಿಕ್ಕಿ ಅಳುವಂತೆ ಆಗುತ್ತೆ ಆಲಸ್ಯದಿಂದ ಆಕಳಿಸುವಂತಾಗೋದು ಇದೆಲ್ಲವೂ ಕೂಡ ಭಗವಂತನ ವ್ಯಾಪಾರವೇ ಹೊರತು ಜೀವ ತಾನುಭಯಸಿದಂತೆ ಯಾವುದೂ ನಡೆಯೋದಿಲ್ಲ ಯಾರು ಪರಮಾತ್ಮನನ್ನು ದೇವಕಿ ತನೆಯನ್ನು ಸ್ಮರಿಸುತ್ತಿ ಅನಾರ ದೇವಕ್ಕಿ ಅಂತ ಹೇಳಿದರೆ ಛಂದಕ್ಕಾಗಿ ಛಂದಸ್ಸಿಗಾಗಿ ಛಂದಸ್ಸಿಗಾಗಿ ಅಲ್ಲಿ ಒತ್ತಕ್ಷರವನ್ನು ಸೇರಿಸಿ ಹೇಳಿರೋದು ಆ ದೇವಕಿ ಪುತ್ರನಾಗಿರ್ತಕ್ಕಂಥ ಶ್ರೀಕೃಷ್ಣನನ್ನು ಸದಾಕಾಲ ಸ್ಮರಣೆ ಮಾಡಬೇಕು ದೇವಕಿಗೆ ಸೆರೆಮನೆ ಸ್ವತಃ ತನ್ನ ಪ್ರೀತಿಯಾದ ಅಣ್ಣನಾದ ಕಂಸನೇ ಕೊಟ್ಟ ಅಂತಾದರೆ ಇದು ಅವನೊಳಗಿರುವಂಥ ಕೃಷ್ಣನೇ ಕೊಟ್ಟಿದ್ದಾನಲ್ವಾ ಆದ್ದರಿಂದ ದೇವಕ್ಕೆ ಸಹಜವಾಗಿ ಮಕ್ಕಳನ್ನು ಆಡಿಸುವಂತಹ ಕಾಲದಲ್ಲೂ ಕೂಡ ಎಲ್ಲ ಸೆರಮನೆ ವಾಸವನ್ನು ಕೂಡ ಅನುಭವಿಸಿದ್ಲು ಆದರೆ ಆ ಯಶೋದೆ ಕೃಷ್ಣನ ಬಾಲಲೀನೆಯನ್ನು ಕಂಡು ಪರಮಾನಂದವನ್ನು ಅನುಭವಿಸಿದ್ಲು ಹೀಗೆ ಭಕ್ತ ತನ್ನ ಎಲ್ಲ ನೋವು ನಲಿವುಗಳಿಗೂ ಪರಮಾತ್ಮನೇ ಕಾರಣ ಅಂತ ಕೃಷ್ಣನೇ ಸ್ಮರಣೆ ಮಾಡಬೇಕು ನಾಮಸ್ಮರಣೆಯನ್ನು ಸಂತತ ಮಾಡಬೇಕು ಅಂತ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಅನು ನಿತ್ಯ ನಿರಂತರವಾಗಿ ಸ್ಮರಣೆ ಮಾಡಿದರೆ ಮಾತ್ರ ಅಂತ್ಯಕಾಲದಲ್ಲಿ ನಾಮಸ್ಮರಣೆ ಅನ್ನೋದು ಬರಬಹುದು ಆದ್ದರಿಂದ ನಾಮಸ್ಮರಣೆ ಅನ್ನೋದು ಸದಾಕಾಲ ಮಾಡಲೇಬೇಕು ಅಂತ ಹೇಗೆ ಮಾಡಬೇಕು ಅಂದರೆ ಕೇವಲ ನಾಮಸ್ಮರಣೆ ಅಂದರೆ ರಾಮ ಕೃಷ್ಣ ಹರಿ ಇಂಥ ಇಷ್ಟನ ಬಾಯಿಯಲ್ಲಿ ಉಚ್ಚಾರ ಮಾಡಿದರೆ ಮಾತ್ರ ಅಲ್ಲ ಅದಕ್ಕೆ ಕಿಂಚಿತ್ ಫಲ ಬರುತ್ತೆ ಹೊರತು ಕರಮಕ್ಷಯ ಪುಣ್ಯ ವೃದ್ಧಿ ಅನ್ನೋ ಮಹಾಫಲ ಬರೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಆ ಭಗವಂತನ ಉದಾಹರಣೆಗೆ ದೇವಕೀರ್ತನೆಯ ನಂದಗೋಪಕುಮಾರ ಅಂತಿಷ್ಟೆಲ್ಲ ಕೃಷ್ಣನ ನಾಮಸ್ಮರಣೆ ಮಾಡಬೇಕು ಸಂದರ್ಭದಲ್ಲಿ ಆ ಕೃಷ್ಣ ರೂಪದಿಂದ ಮಾಡಿರುವಂತಹ ಅಚಿಂತ್ಯದ್ಭುತ ಮಹಿಮೆಗಳ ಲೀಲೆಗಳ ಸ್ಮರಣೆ ಅನ್ನೋದು ಆ ಸಂದರ್ಭದಲ್ಲಿ ಬರಬೇಕು ಅದೆಲ್ಲ ಆಗಬೇಕು ಅಂತ ಆದರೆ ನಿರಂತರ ಶ್ರವಣಾದಿಗಳನ್ನು ಮಾಡಿದರೆ ಮಾತ್ರ ಆಗ ಭಗವಂತನ ನಾಮ ರೂಪ ಗುಣ ಕ್ರಿಯೆ ಅಚಿಂತ್ಯಾದ್ಭುತ ಮಹಿಮಾ ಜ್ಞಾನ ಅನ್ನೋದಾಗೋದು ಸ್ಮರಣೆಗೆ ಬರೋದು ಆದ್ದರಿಂದ ಕೃಷ್ಣನ ಸ್ಮರಿಸುತ್ತಿ ಹರ ಅಂತ ಹೇಳದೆ ದೇವಕ್ಕಿತನೆಯನ್ನು ಸ್ಮರಿಸುತ್ತಿ ಹರ ಅಂದರೆ ದೇವಕಿ ಪುತ್ರನಾಗಿ ಯಶ್ ಏನೆಲ್ಲ ಕಾರ್ಯವನ್ನು ಮಾಡ್ದ ಯಶೋಧ ಪುತ್ರ ಅಂತಲೂ ಕರೆಸ್ಕೊಂಡ ಹೀಗೆ ಭಗವಂತ ಕೃಷ್ಣಾವತಾರದಲ್ಲಿ ಮಾಡಿರುವಂತಹ ದಶಮಸ್ಕಂದ ಭಾಗವತ ತಿಳಿಸುವಂತಹ ಎಲ್ಲ ಚಿಂತನೆಯು ಕೂಡ ಗುರುಗಳ ಮೂಲಕ ಶ್ರವಣ ಮಾಡಿದರೆ ಆಗ ಹೆಸರು ರಾಮ ಕೃಷ್ಣ ನರಹರಿ ಮುಕುಂದ ಹೀಗ ನಾಮ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಹಯ ಅವತಾರಗಳ ಗುಣಚಿಂತನೆ ಅನ್ನೋದು ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ನಿರಂತರ ಶ್ರವಣ ಅನ್ನೋದು ಅತ್ಯಂತ ಮುಖ್ಯ ನಿರಂತರ ಶ್ರವಣದಿಂದ ಮನನ ನಿರಂತರ ಮನನದಿಂದ ಧ್ಯಾನ ಅಥವಾ ಸ್ಮರಣೆ ಅನ್ನೋದು ಕೂಡುತ್ತೆ ಇಲ್ಲಾಂದರೆ ಸಾಧ್ಯ ಇಲ್ಲ ಹೀಗೆ ಮಾಡೋದರಿಂದ ಪ್ರಯೋಜನ ಏನು ಪ್ರಯೋಜನವನ್ನು ದಿಶನ ಮಂದೋಪಿ ಪ್ರವರ್ತತೆ ಅಂದರೆ ಅವನು ಸಿಕ್ಕ ಯಮದೂತರಿಗೆ ಆಭಾವಲ್ಲಿ ನೋಡಿದರು ಯಮದೂತರು ಯಾವಾಗ ಬರ್ತಾರೆ ಅಂತ ಗೊತ್ತಾಗಲ್ಲ ಅಂತಕ್ಕ ನೂತರಿಗೆ ಕಿಂಚಿತ್ತೂ ದಯವಿಲ್ಲ ಅಂತ ದಾಸರು ಹೇಳುವಂತೆ ಆದರೆ ಎಲ್ಲ ಕಾಲದಲ್ಲಿ ನಾಮಸ್ಮರಣೆ ಮಾಡಿದ್ವಿ ಆದರೆ ಆ ಯಮದೂತರು ನಮ್ಮ ಹತ್ರ ಸುಳಿಯೋದೇ ಇಲ್ಲ ಹಂಗಾರೆ ನಮ್ಮ ಮರಣನೇ ಇಲ್ವಾ ಅಂತಂದರೆ ಅದಲ್ಲ ಜಾತಸ್ಯ ಮರಣಂ ಧ್ರುವಂ ಹುಟ್ಟಿದವರೆಲ್ಲ ಸಾಯಲೇಬೇಕು ಆದರೆ ವಿಷ್ಣು ದೂತರು ಬಂದು ವೈಭವದಿಂದ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಆದ್ದರಿಂದ ನಾಮಸ್ಕ ನಾಮಸ್ಮರಣೆ ಮಾಡಲಿಕ್ಕೆ ಇಂಥದೇ ಕಾಲ ವಿಷಯ ಶಾಂತಿಯನ್ನು ಶಾಸನ ನಿಯಮ ಇಲ್ಲ ಒಂದೊಂದು ಕಾಲದಲ್ಲಿ ಒಂದೊಂದು ನಾಮಸ್ಮರಣೆ ವಿಶೇಷವಾಗಿ ಫಲವನ್ನು ಕೊಡ್ತಾಯಿದೆ ಆದ್ದರಿಂದ ಸದಾಕಾಲ ಭಗವಂತನ ನಾಮಸ್ಮರಣೆಯನ್ನು ಮಾಡಲೇಬೇಕು ಕೇವಲ ಭಗವಂತನ ನಾಮೋಚ್ಚಾರಣೆಗೆ ಯಮದೂತರು ಭಯಪಡೋದಿಲ್ಲ ಭಗವಂತನ ಅನಂತ ಅಚಿಂತೆ ಆದ ಮಹಿಮೆಗಳನ್ನು ಅನುಸಂಧಾನ ಮಾಡಿ ಹರಿನಾಮವನ್ನು ಉಚ್ಚಾರಣೆ ಮಾಡಿದಾಗ ಆ ವಿಷ್ಣು ದೂತರು ಭಯಪಟ್ಟು ಈ ಕಡೆ ಭಾಗವತದಲ್ಲಿ ಹರಿನಾಮಸ್ಮರಣೆಯ ಮಹಿಮೆಯನ್ನು ತಿಳಿಸ್ಕೋ ಸಂದರ್ಭದಲ್ಲಿ ಸಾಂಕೇತ್ಯಂ ಪಾರಿಹಾಸ್ಯಂ ವ ಸ್ತೋಭಂ ಹೇಳನ ಮೇವವಾ ಇಲ್ಲೇ ಸಕಲ ದುರಿತ ನಿವಾರಣಾ ಸಂಧಿಯಲ್ಲಿ ತಿಳಿಸ್ದಂಗೆ ಬಿಟ್ಟಿಗಳ ನೆವದಿಂದಲಾಗಲಿ ಹೊಟ್ಟೆಗೋಸುಗ ವಾದರಾಗಲಿ ಕೆಟ್ಟ ರೋಗ ಪ್ರಯುಕ್ತವಾಗಲಿ ಅಣಕದಿಂದೊಮ್ಮೆ ಹರಿವಿಠಲ ಸಲಹೆಯಿಂದನಲು ಕೈಗೊಟ್ಟು ಕಾವ ಕೃಪಾಳು ಸಂತತ ತನ್ನ ಬುಕುತರನು ಅಂತ ಹೀಗೆ ಆ ಹೆಸರನ್ನ ಹೇಳೋ ಸಂದರ್ಭದಲ್ಲಾಗಲಿ ಇನ್ನೊಬ್ಬರನ್ನ ಹಾಸ್ಯ ಮಾಡುವ ಸಂದರ್ಭದಲ್ಲಾಗಲಿ ಅಥವಾ ಯಾರತ್ರ ಬಿಟ್ಟು ಕೆಲಸವನ್ನು ಚಾಕರಿಯನ್ನು ಮಾಡುತ್ತಿದ್ದಾಗ ಆ ಪರಮಾತ್ಮನನ್ನು ಕಷ್ಟ ನೋವುಗಳಿಂದ ದುಃಖದಿಂದ ಸ್ಮರಣೆ ಮಾಡಿದ್ರಾಗಲಿ ಹೀಗೆ ಯಾವುದೇ ಕಾರಣದಿಂದ ಭಗವಂತನ ನಾಮಸ್ಮರಣೆಯನ್ನು ಉಚ್ಚಾರ ಮಾಡಿದರೂ ಕೂಡ ಪಾಪ ಪರಿಹಾರ ಆಗತ್ತೆ ಆದರೆ ಭಾಗವತ ತಾತ್ಪರ್ಯದಲ್ಲಿ ಅಲ್ಲೇ ತಿಳಿಸ್ತಾರೆ ಶ್ರೀಮದ್ ಆಚಾರ್ಯ ಅದೇ ಸಂದರ್ಭದಲ್ಲಿ ಅಭಕ್ತೋದಾಹುರ್ತಂ ನೈವ ಫಲದಾತೃ ಭವಿಷ್ಯತಿ ಜ್ಞಾನ ಭಕ್ತಿ ಅನುಸಂಧಾನ ಸಹಿತ ಮಾಡಿದರೆ ಮಹಾಫಲ ಇಲ್ಲದೇ ಇದ್ರೆ ಕಿಂಚಿತ್ ಫಲ ಆದ್ದರಿಂದ ನಮಗೆ ಮಹಾಫಲ ಅಂದರೆ ಮೋಕ್ಷ ಅನ್ನುವಂತಹ ದೊಡ್ಡ ಫಲ ಸಿಗಬೇಕು ಅಂತ ಆದರೆ ಜ್ಞಾನಭಕ್ತಿ ಅನುಸಂಧಾನ ಸಹಿತವಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಭಕ್ತಿ ಇಲ್ಲದೆ ಉಚ್ಚಾರ ಮಾಡಿದ್ರೆ ಅದು ಫಲಪ್ರದ ಆಗೋದಿಲ್ಲ ಆದ್ದರಿಂದ ಅಷ್ಟೆಲ್ಲ ಗುಣ ಚಿಂತನೆ ರೂಪ ಅವತಾರ ವಿಶೇಷಗಳ ಮಹಿಮೆ ಇದೆಲ್ಲ ಆಗಬೇಕು ಅಂತಾದರೆ ನಿರಂತರ ಸತ್ಯಾಸ್ತ್ರಗಳ ಶ್ರವಣಾದಿಗಳು ಅನ್ನೋದು ನಿತ್ಯ ನಿರಂತರವಾಗಿ ನಡಿಬೇಕು ಹಾಗೆ ಮಾಡಿ ಆಮೇಲೆ ಎಲ್ಲವನ್ನು ಚಿಂತನೆ ಮಾಡಿ ನಾವು ನಮಸ್ಮರಣೆಯನ್ನು ಮಾಡಿದ್ವಿ ಅಂತಾದರೆ ಅನಂತ ಜನ್ಮಗಳ ಅನಂತ ಪಾಪ ಪರಿಹಾರ ಆಗ್ತಾ ಇದೆ ಅನಂತ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯ ಶೈಷಂ ಸ್ಮೃತ ಅದಕ್ಕೆ ಭಾಗವತವೇ ದುಷ್ಟಾಂತ ಕೊಡ್ತಾಯಿದೆ ಅಜಾಮಿಳ ಅವನೊಬ್ಬ ಪತಿತನಾಗಿರ್ತಕ್ಕಂಥ ಬ್ರಾಹ್ಮಣ ಪ್ರಾರಬ್ಧ ಕರ್ಮ ನಿಮಿತ್ತ ನಾನು ಆ ಅಪರಾಧಗಳನ್ನೆಲ್ಲ ಮಾಡಿದ್ದ ಆದರೆ ಸ್ವಾಭಾವಿಕ ಭಕ್ತ ಆಗಿದ್ದ ಪ್ರಾರಬ್ಧ ಕರ್ಮನಿಮಿತ ನಿಮಿತ್ತ ಅಪರಾಧಗಳು ಘಟಿಸಿತ್ತು ಆದ್ದರಿಂದ ಮರಣ ಭಯದಲ್ಲಿ ಅವನು ಭಗವಂತನನ್ನು ಬಿಟ್ಟು ದೂರದಲ್ಲಿ ಆಟ ಆಡ್ತಿರುವಂತಹ ಮಗು ನಾರಾಯಣನನ್ನು ನಾರಾಯಣ ಅಂತ ಕರೆದರೂ ಕೂಡ ಅದೇ ಸಂದರ್ಭದಲ್ಲಿ ದೂರದಲ್ಲಿ ಬ್ರಹ್ಮಾಂಡದ ಆಚೆ ಬ್ರಹ್ಮಾಂಡ ಸೃಷ್ಟಿಯಾದಿ ಲೀಲೆಗಳನ್ನು ಮಾಡಿ ಮಕ್ಕಳಂತೆ ಆಟ ಆಡ್ತಾ ಇದ್ದಲ್ಲ ಕ್ರೀಡೆಗೋಸುಗ ಅವರವರ ಅಗತ್ಯ ನೀಡಲೋಸುಗ ಆ ನಾರಾಯಣನ ಸ್ಮರಣೆ ಅನ್ನೋದು ಹಿಂದಿನ ಸಂಸ್ಕಾರ ಬಲದಿಂದ ಅಜಾಮಿಳನಿಗೆ ಬಂತು ಆಗ ನಾರಾಯಣ ಅಂತ ಭಕ್ತಿಯಿಂದ ಕೂಗಿ ಪರಮಾತ್ಮನನ್ನು ಕರೆದ ಇದು ನಾರದ ಈ ವಿಚಾರವನ್ನು ಪುರಾಣದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ ನಾರಾಯಣ ನಾಮವನ್ನು ಉಚ್ಚಾರಣೆ ಮಾಡ್ತಿದ್ದಂತೆ ಅವನಿಗೆ ಭಗವತ್ ಪ್ರಜ್ಞೆ ಪಕ್ಕನೆ ಮಿಂಚಿನಂತೆ ಹೊಳೆದು ಜಾಗೃತ ಆಯಿತು ಅಂತ ಆದ್ದರಿಂದ ಹರಿನಾಮ ಪಾಪ ಪರಿಹಾರಕ್ಕೆ ಕಾರಣ ಆಯಿತು ಯಮದೂತರು ದೂರಕ್ಕೆ ಓಡಿ ಹೋದರು ಅದರಿಂದ ಭಾಗವತನೇ ಹೇಳ್ತಾ ಇದೆ ಕೃಷ್ಣನ ಗುಣಗಳಲ್ಲಿ ಆಸಕ್ತಿ ಉಳ್ಳಂತಹ ಮನಸ್ಸನ್ನು ಒಮ್ಮೆ ಅವನ ಪಾದಾರವಿಂದಗಳಲ್ಲಿ ನಿಲ್ಲಿಸಿದರೂ ಕೂಡ ಎಲ್ಲ ಪಾಪಕ್ಕೆ ಪ್ರಾಯಶ್ಚಿತ ಆದಂತೆ ಆಗತ್ತೆ ಅವರು ಯಮನನ್ನಾಗಲಿ ಪಾಶಧಾರಿಗಳಾಗಿರ್ತಕ್ಕಂಥ ಯಮದೂತರನ್ನಾಗಲಿ ಕನಸಿನಲ್ಲೂ ಕಾಣೋದಿಲ್ಲ ಅದನ್ನೇ ಆವಾವಲ್ಲಿ ನೋಡಿದರು ಅವನಿಗೆ ಸಿಕ್ಕ ಯಮನಿ ಯಮದೂತರಿಗೆ ಆದ್ದರಿಂದ ಕೃಷ್ಣ ಕೃಷ್ಣ ಕೃಷ್ಣ ಎಂದು ಮೂರು ಬಾರಿ ನೆನೆಯಿರು ಅಂಥೇಳಿದ್ರೆ ಕೃಷ್ಣಾವತಾರ ಕರ್ಷತಿ ಇ ಕೃಷ್ಣ ಅಂತಹ ಎಲ್ಲ ಮನಸ್ಸನ್ನು ಸಜ್ಜನರ ಮನಸ್ಸನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡೋನು ಕೃಷ್ಣ ಅಂಥೇಳಿ ಅವನ ಗುಣಚಿಂತನೆ ಮೂರು ಸಾರಿ ಅಂದರೆ ಕ್ಲೇಶ ಪರಿಹಾರಕತ್ವ ಅಥವಾ ಭಯ ಪರಿಹಾರಕತ್ವ ಪರಮಾತ್ಮ ಯಾರ್ಯಾರಿಗೆ ಯಾವ್ಯಾವ ರೀತಿ ದುರಿತಗಳನ್ನು ಪರಿಹಾರ ಮಾಡಿ ಉದ್ಧಾರ ಮಾಡ್ದ ಅಂತ ಭಾಗವತದ ರಾಮ ಭಾಗವತ ಮಹಾಭಾರತಾದಗಳಲ್ಲಿ ಬರುವಂತಹ ಅನೇಕ ಪ್ರಸಂಗಗಳ ಸ್ಮರಣೆಯನ್ನು ಅಲ್ಲಿ ಮಾಡಬೇಕು ಜ್ಞಾನಪ್ರದತ್ವ ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿ ಜ್ಞಾನ ಕೊಟ್ಟ ಉದ್ಧವನಿಗೆ ಅವನಿಗೂ ಕೂಡ ಉಪದೇಶವನ್ನು ಮಾಡಿದ ಇನ್ನು ಭಕ್ತ ವಾತ್ಸಲ್ಯ ಗುಣ ಯಾವ ರೀತಿಯಾಗಿ ಭಕ್ತರಿಗೆ ಪರಮಾನುಗ್ರಹ ಮಾಡಿ ಉದ್ಧಾರ ಮಾಡದ ಅಂತ ಹೀಗೆ ಕೃಷ್ಣ ಕೃಷ್ಣ ಕೃಷ್ಣ ಅಂದರೆ ಜ್ಞಾನಪ್ರದತ್ವ ಕ್ಲೇಷ ಪರಿಹಾರಕತ್ವ ಭಕ್ತ ವಾತ್ಸಲ್ಯ ಹೀಗೆ ಭಗವಂತನ ಅಚಿತ್ಯದ್ಭುತ ಸ್ಮರಣೆ ಅನ್ನೋದು ಬರಬೇಕು ಮಹಿಮೆಗಳ ಸ್ಮರಣೆ ಬಂತು ಅಂತಾದರೆ ಆಗ ಸಿಕ್ಕ ನೆಮದೂತರಿಗೆ ಆವಾವಲ್ಲಿ ನೋಡಿದರು ಅಂತಹ ಜೀವ ಎಮದೂತರಿಗೆ ಎಂದೂ ಸಿಕ್ಕಾಕೊಳ್ಳಲ್ಲ ಅಂದರೆ ಅವನಿಗೆ ನರಕದ ಭಯ ಅನ್ನೋದು ಸರ್ವತಾ ಇಲ್ಲ ಅಂತ ತಿಳಿಸ್ತಾರೆ ಆದ್ದರಿಂದ ತಾತ್ಪರ್ಯ ಜ್ಞಾನ ಅನುಸಂಧಾನ ಭಗವಂತನ ಉಪಾಸನೆ ಅನ್ನೋದು ನಾಮಸ್ಮರಣೆಗೆ ದೇಶ ಕಾಲ ಅವಸ್ಥೆ ಅನ್ನೋದು ಯಾವುದೇ ನಿರ್ಬಂಧ ಇಲ್ಲ ಅದು ಸಂಸಾರ ಬಂಧನದ ಬಿಡುಗಡೆಗೆ ಉಪಾಯ ಅನ್ನೋ ವಿಚಾರವನ್ನು ತಿಳಿಸ್ತಾರೆ